ಪದ್ಯ ಇಪ್ಪತ್ನಾಲ್ಕು ದಶಾವತಾರಗಳ ಚಿಂತನೆಯನ್ನು ತಿಳಿಸ್ತಾರೆ ವನಚರಾದ್ರಿ ಧರಾಧರನೆ ಜಯ ಮನುಜ ಮೃಗವರ ವೇಷ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗುರಾಮ ಭೂಮ ಜಯ ಜನಕಜ ವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನಭಿಮೋಹಕ ಕಲಿವಿದಾರಣ ಜಯ ಜಯಾರಮಣ ಹೇ ಮತ್ಸ್ಯ ಕೂರ್ಮ ವರಾಹ ವಾಮನ ತ್ರಿವಿಕ್ರಮ ಭೂಮ ಪರಶುರಾಮ ಸೀತಾರಾಮ ಕೃಷ್ಣ ಬುದ್ಧ ಕಲ್ಕಿ ಜಯಾರಮಣ नगे जय वागे चलचर मत्स्यूपी परमात्मे बेटा होर्मरूपिया भूमियन हो, हो वराहरूपी परमात्मे नये नरसिंह वेष भगवानने जयवी वामननेविक्रम देवे भुगुरान परशुर ने पिपूर्णने जय वागी जनकपुत्री सीतया पतिये नयी ರುಕ್ಮಿಣಿಯ ಬಯಕೆಯನ್ನು ಈಡೇರಿಸಿದ ಕೃಷ್ಣನೇ ನಿನಗೆ ಜಯ ಜಿನ ಮೊದಲಾದವರನ್ನು ಮೊಹಪಡಿಸಿದ ಬುದ್ಧನೇ ನಿನಗೆ ಜಯ ಕಲಿಯನ್ನು ಧ್ವಂಸ ಮಾಡಿದ ಕಲ್ಕಿಯೇ ನಿನಗೆ ಜಯ ಜಯ ರಮಣನಾದ ಸಂಕರ್ಷಣೆ ನಿನಗೆ ಜಯವಾಗಲಿ ಈ ಪದ್ಯದಲ್ಲಿ ಮುಖ್ಯವಾಗಿ ಭಗವಂತನ ಮತ್ಯಾದಿ ದಶಾವತಾರಗಳನ್ನು ಸ್ತೋತ್ರ ಮಾಡ್ತಾರೆ ವನಚಾರ ಅಂದರೆ ಜಲಾಚಾರ ವನ ಅಂದರೆ ನೀರು ಅಂತಲೂ ಅರ್ಥ ಜೀವನಂ ಭುವನಂ ವನಂ ಅಂತ ಅವರಕೋಶ ಅದ್ರಿದರ ಅಂದರೆ ಮಂದರಾದ್ರಿದರನಾದ ಕೂರ್ಮ ಭೂಧರ ಅಂದರೆ ಭೂಮಿಯನ್ನು ಧಾರಣೆ ಮಾಡಿರುವಂಥ ವರಾಹ ಸೀತೆಗೆ ಪ್ರಿಯ ರುಕ್ಮಿಣಿಯ ಬಯಕೆಯನ್ನು ಪೂರೈಸಿದವ ಅನ್ನೋ ಮಾತುಗಳಿದ್ದ ಭಗವಂತ ಲಕ್ಷ್ಮಿಗೂ ಮನೋಭೀಷ್ಟ ಪೂರಕ ಅಂತ ಶು ಸೂಚನೆಯನ್ನು ಮಾಡ್ತಾರೆ ಅನ್ನೋದು ಜಿನ ಅನ್ನೋವನಿಗೆ ಇನ್ನೊಂದು ಹೆಸರು ತ್ರಿಪುರಾಸುರರ ಮೊದಲನೆಯ ಅವತಾರ ಜಿನ ವಿಮೋಹಕ ಅಂದರೆ ಜಿನಾದಿ ದೈತ್ಯರಿಗೆ ಮೋಹಕವಾದ ಬುದ್ಧಶಾಸ್ತ್ರವನ್ನು ಉಪದೇಶ ಮಾಡಿ ಮರಳು ಮಾಡಿದವನು ಅಂತ ಅರ್ಥ ಶುದ್ಧೋದನ ಅಂದರೆ ಜಿನನ ನಾಮಾಂತರ ಅವನು ತ್ರಿಪುರಾಸುರರಲ್ಲಿ ಮೊದಲನೆಯವನ ಅವತಾರ ಕಲಿವಿದಾರಣ ಅಂದರೆ ಕಲ್ಕಿ ಜಯಾರಮಣ ಅಂದರೆ ಜಯಾರೂಪದ ಮಹಾಲಕ್ಷ್ಮೀಪತಿಯಾದಂಥ ಸಂಕರ್ಷಣರೂಪಿ ಪರಮಾತ್ಮ ಉಪಲಕ್ಷಣ ಮಾಯಾದಿರೂಪವಾದ ಮಹಾಲಕ್ಷ್ಮಿ ರೂಪಗಳ ಪತಿಯಾದ ವಾಸುದೇವಾದಿ ರೂಪಗಳ ಪರಮಾತ್ಮನೇ ಮನುಜ ಮೃಗವರ ವೇಷ ಮನುಜ ಅಂದ್ರನರ ನರ ಮೃಗವರ ಅಂದರೆ ಸಿಂಹ ಮೃಗಗಳಲ್ಲಿ ವರ ಅಂದರೆ ಷಷ್ಠವಾದದ್ದು ಸಿಂಹ ಮನುಜ ಮೃಗವರ ವೇಷ ಅಂದರೆ ನರಸಿಂಹ ರೂಪಿ ಇಲ್ಲಿ ವರ ವೇಷ ಅನ್ನೋ ಪದದಿಂದ ಪರಮಾತ್ಮನ ಸಕಲ ರೂಪಗಳು ಕೂಡ ಜ್ಞಾನಾನಂದಮಯವಾದ ಅತ್ಯದ್ಭುತವಾದ ರೂಪಗಳು ಅಂತ ತಿಳಿಸ್ತಾರೆ ಇಲ್ಲಿ ವರ ಅನ್ನೋದು ಭಗವಂತನ ಸಕಲ ರೂಪಗಳಿಗೂ ಅನ್ವಯ ಮಾಡಬೇಕಾಗಿರುವಂಥ ಶಬ್ದ ಇಲ್ಲಿ ವನಚರ ಅಂದರೆ ಜಲಚರ ರೂಪ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ ಅದನ್ನೇ ಹೇಳ್ಬೋದಾಗಿತ್ತು ಜಲಚರ ಅಂಥೇಳಿ ಮತ್ಸ್ಯಮೂರ್ತಿಯಲ್ಲಿ ಬಹಳ ವೈಶಿಷ್ಟ್ಯ ಉತ್ಕರ್ಷ ಇದೆ ಅಂತ ಬೇರೆ ಜಲಚರಗಳಂತೆ ಅಲ್ಲ ಆದ್ದರಿಂದ ಜಯ ಉತ್ಕೃಷ್ಟನಾಗಿ ಮೆರೆ ಅಂತ ಈ ರೀತಿಯಾಗಿ ಏನು ವೈಶಿಷ್ಟ್ಯತೆ ಅಂದರೆ ರಾಜ ಸತ್ಯವ್ರತ ಕೃತಮಾಲಾ ನದಿಯಲ್ಲಿ ಸ್ನಾನ ಮಾಡಿ ಅರ್ಗೆ ನೀಡಬೇಕು ಅಂತ ಬೊಗಸೆಯಿಂದ ನೀರನ್ನು ಎತ್ತಿ ಕೈಯಲ್ಲಿ ತಗೊಂಡಾಗ ಒಂದು ಸಣ್ಣ ಮೀನಿನ ಮರಿ ಬೊಗಸೆಯಲ್ಲಿ ಕಾಣಿಸ್ಕೊತು ಅರ್ಗೆ ಪುನಃ ನೀರಿಗೆ ಬಿಡ್ಲಿಕ್ಕೆ ಹೋದಾಗ ರಾಜನ ಕುರಿತು ಆ ಮತ್ಸ್ಯರೂಪಿ ಹೇಳ್ತು ನನ್ನನ್ನು ಕೈ ಬಿಡಬೇಡ ಮರಿ ಮೀನನ್ನು ದೊಡ್ಡ ಮೀನು ನುಂಗಿ ಹಾಕತ್ತೆ ನನಗೆ ಭಯ ಆಗತ್ತೆ ರಾಜ ಕರುಣೆಯಿಂದ ಅದನ್ನೆತ್ತಿ ಕಮಂಡಲು ಮೆನಲ್ಲಿ ಕ್ಷಣದಲ್ಲಿ ಅದು ದೊಡ್ಡದಾಗಿ ಕಮಂಡಲು ನನಗೆ ಸಾಕಾಗಲ್ಲ ಅಂತ ಕೊನೆಗೆ ದೊಡ್ಡ ಕಡಾಯಿಯಲ್ಲಿ ಹಾಕಿದ ಅಲ್ಲಿಯೂ ಕ್ಷಣದಲ್ಲಿ ಬೆಳೆದು ನನಗೆ ಈ ಸಾಲಲ್ಲ ಅಂತ ಹೇಳ್ತು ಆಮೇಲೆ ಬಾವಿಯಲ್ಲಿ ಬಿಟ್ಟ ಬಾವಿನೂ ಸಾಲದಾಯಿತು ಕೆರೆಯಲ್ಲಿ ಹಾಕದ ಅದು ಸಾಲದಾದಾಗ ನದಿಗೆ ಬಿಟ್ಟ ನದಿಯೂ ಸಾಲದು ಅಂತ ಹೇಳಿತು ಸಮುದ್ರದಲ್ಲಿ ಬಿಟ್ಟ ಯಾರು ನೀನು ಅದ್ಭುತ ಮೀನಾಗಿರುವೆ ಭಗವಂತನೇ ತಾನೇ ಅಂತ ಕೇಳಿದಾಗ ಹೌದು ಅಂತ ಹೇಳ್ದ ಮತ್ಸ್ಯರೂಪಿ ಪರಮಾತ್ಮ ಅದ್ರಿ ದರಾಧರನೇ ಜಯ ಅದ್ರಿಧರ ಅಂದರೆ ಕೂರ್ಮರೂಪಿ ಪರಮಾತ್ಮ ನಿನಗೆ ಜಯ ಧರಾಧರ ಅಂದರೆ ವರಾಹರೂಪಿ ಪರಮಾತ್ಮ ನಿನಗೆ ಜಯ ಇಬ್ಬರೂ ತಾಯಿಯ ಉದರದಲ್ಲಿ ಜನಿಸಿದವರಲ್ಲ ಕ್ಷೀರ ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಇಟ್ಟು ಮಥನ ಮಾಡಿದಾಗ ಅದು ನೀರಿನಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು ಯಾರು ಅದನ್ನು ಯಾರು ಎತ್ತಿ ಹಿಡಿಯಬಲ್ಲವರು ಅಂಥೇಳಿ ಒಂದು ದೊಡ್ಡ ಸಮಸ್ಯೆ ಆಯಿತು ಆಗ ಬ್ರಹ್ಮದೇವರು ಆಪದ್ಬಂಧವನಾದ ಪರಮಾತ್ಮನನ್ನು ಸ್ಮರಣೆ ಮಾಡಿದಾಗ ಮಾತ್ರದಲ್ಲಿ ಬೆಟ್ಟವನ್ನು ಹೊರಲಿಕ್ಕೆ ಬೆಟ್ಟ ಬೆಟ್ಟಕ್ಕಿಂತ ದೊಡ್ಡ ಗಾತ್ರದ ಆಮೆಯ ರೂಪದಿಂದ ಭಗವಂತ ಪ್ರಾದುರ್ಭಾವನಾದ ಬೆಟ್ಟವನ್ನು ತನ್ನ ಮೇಲೆ ಬೆನ್ನ ಮೇಲೆ ಧರಿಸಿದ ಭೂಮಿ ಸಮುದ್ರದ ಆಳಕ್ಕೆ ಇಳಿದಾಗ ಎತ್ತಿ ತರಲಿಕ್ಕೆ ಬ್ರಹ್ಮನ ಮೂಗಿನ ಹೊರಳೆಯಿಂದ ಹೆಬ್ಬೆಟ್ಟು ಗಾತ್ರದ ವರಾಹ ಮೂರ್ತಿ ಅವತಾರ ಮಾಡಿ ಕ್ಷಣದಲ್ಲಿ ಮಧ್ಯಾಹ್ನ ಗಾತ್ರಕ್ಕೆ ಸಮುದ್ರದಿಂದ ಭೂಮಿಯನ್ನೇ ಎತ್ತಿ ಮೇಲಕ್ಕೆ ತಗೊಂಡು ಬಂದ ಅವನಿಗೆ ಅಡ್ಡಿಪಡಿಸಲಿಕ್ಕೆ ಹಿರಣ್ಯಾಕ್ಷ ಬಂದರ ಅನಾಯಾಸವಾಗಿ ಅವನನ್ನ ಸಂಹಾರ ಮಾಡಿ ಭೂದೇವಿಯನ್ನು ಹೂವಿನಂತೆ ಎತ್ತಿ ಕೋರೆ ದಾಡಿಯಲ್ಲಿಟ್ಟುಕೊಂಡು ಭೂವರಾಹ ಅಂತ ಕರೆಸ್ಕೊಂಡ ಪರಮಾತ್ಮ ಮನುಜ್ ಮೃಗವರ ವೇಷ ಜಯ ಮನುಜನೂ ಅಲ್ಲ ಇದ್ದವನು ಮನುಜ ಮೃಗಗಳ ವರವೇಷ ತೊಟ್ಟು ಅತ್ಯದ್ಭುತ ರೂಪದಿಂದ ಕಂಬದಿಂದ ಆವಿರ್ಭಾವದ ನರಸಿಂಹರೂಪಿ ಪರಮಾತ್ಮ ಮಹಾದೈತ್ಯ ಹಿರಣ್ಯಕಶಿಪುವಿನ ವಜ್ರಕಾಯವನ್ನು ಕೇವಲ ತನ್ನ ನಖಗಳಿಂದ ಉಗುರುಗಳಿಂದ ಸೀಳಿದ್ದು ಒಂದು ಭಗವಂತನ ಚಿಂತೆ ಅದ್ಭುತ ಮಹಿಮೆ ವಾಮನ ತ್ರಿವಿಕ್ರಮ ದೇವ ಜಯ ವಾಮನ ಪುಟ್ಟ ಪಾದಗಳನ್ನು ಕಂಡು ಏನೂ ಅನುಮಾನ ಇಲ್ಲದೆ ಬಲಿ ಮೂರು ಹೆಜ್ಜೆಯನ್ನು ಭೂಮಿ ಕೊಡ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಎರಡು ಹೆಜ್ಜೆಗಳಿಂದ ಕೆಳಗಿನ ಮೇಲಿನ ಎಲ್ಲ ಲೋಕಗಳನ್ನು ಅಳೆದು ಮೂರನೇ ಹೆಜ್ಜೆಗೆ ಸ್ಥಳ ಎಲ್ಲಿ ಅಂತ ಹೇಳಿದಾಗ ಬಲಿ ಸೋತು ಶರಣಾದ ತ್ರಿವಿಕ್ರಮನ ಪಾದನಕದಿಂದ ಬ್ರಹ್ಮಾಂಡದ ಕರ್ಪರ ಬಿರುಕು ಬಿಟ್ಟಿದ್ದರಿಂದ ಹೊರಗಿನ ಆವರಣ ಜನ ಒಳಗೆ ಹರಿಲಿಕ್ಕೆ ಪ್ರಾರಂಭ ಆಯಿತು ಅದನ್ನು ಬ್ರಹ್ಮದೇವರ ಕಮಂಡಲುವಿನಲ್ಲಿ ಸಂಗ್ರಹ ಮಾಡಿ ತ್ರಿವಿಕ್ರಮರೂಪಿ ಪರಮಾತ್ಮನ ಪಾದ ಪ್ರಕ್ಷಾಲನೆಯನ್ನು ಆ ಜಲವೇ ಗಂಗೆಯಾಗಿ ಭೂಲೋಕವನ್ನು ಪಾವನ ಮಾಡಿತು ಇದೆಲ್ಲವೂ ಕೂಡ ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಭೃಗುರಾಮ ಭೂಮ ಜಯ ಭೂಮ ಅಂದರೆ ಪೂರ್ಣ ಬಲವನ್ನು ಹೊಂದಿದವನು ಅವತಾರ ಮಾಡಿರುವಂಥ ಪರಶುರಾಮ ಒಬ್ಬ ಬ್ರಾಹ್ಮಣ ಕುಮಾರ ಪರಶುರಾಮ ಒಂದು ಕೊಡಲಿ ಹಿಡಿದು ಇಪ್ಪತ್ತೊಂದು ಬಾರಿ ಭೂಮಂಡಲವನ್ನೆಲ್ಲ ಸುತ್ತಿ ದುಷ್ಟಕ್ಷತ್ರಿಯ ಕುಲವನ್ನೇ ಸಂಹಾರ ಮಾಡಿದ್ದು ಅವನ ಭೂಮ ಅಂದರೆ ಪೂರ್ಣ ಬಲಕ್ಕೆ ಸಾಕ್ಷಿ ಅಂತ ತಿಳಿಸ್ತಾನೆ ಜನಕಜಾವಲ್ಲಭನ ಜಯ ಕೈಲಾಸ ಪರ್ವತವನ್ನೇ ಎತ್ತಿದ್ದ ಬಲಿಷ್ಠನಾದ ರಾವಣನಿಗೆ ಇಪ್ಪತ್ತು ಕೈಗಳಿಂದ ಒಂದು ಶಿವಧನಸ್ಸನ್ನು ಎತ್ತಲಿಕ್ಕಾಗಲಿಲ್ಲ ಶ್ರೀರಾಮಚಂದ್ರ ಅದನ್ನು ಒಂದೇ ಕೈಯಿಂದ ಎತ್ತಿ ಮುರಿದು ಬಿಟ್ಟ ಸ್ವಯಂವರದಲ್ಲಿ ಜನಕರಾಜನ ಕುವಾರಿಯಾಗಿರ್ತಕ್ಕಂಥ ಸೀತೆಯನ್ನು ವಿವಾಹವಾದ ರುಕ್ಮಿಣಿ ಮಾರೋವರತ್ತ ಸಿದ್ಧಿದಾಯಕ ಭೀಶ್ವಕರಾಜನ ಪುತ್ರಿಯಾದ ರುಕ್ಮಿಣಿಯನ್ನು ಸ್ವಯಂವರದಲ್ಲಿ ಶಿಶುಪಾಲನಿಗೆ ಕೊಡೋದು ನಿಶ್ಚಿತ ಆಗಿತ್ತು ಶಿಶುಪಾಲ ಮಧುಮಗನ ವೇಷ ತೊಟ್ಟೇ ಸ್ವಯಂವರದ ಸಭೆಗೆ ಬಂದು ಆಸನದಲ್ಲಿ ಹಸೀನನಾಗಿದ್ದ ಶ್ರೀಕೃಷ್ಣನಿಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಸ್ವಯಂವರಕ್ಕೆ ಭೀಶ್ವಕರಾಜ ಆಹ್ವಾನ ಕೊಡದೆ ಇದ್ದರೂ ಶ್ರೀಕೃಷ್ಣ ಪರಮಾತ್ಮ ಆಹ್ವಾನ ಇವಿಲ್ಲದೆ ಒಂದು ವೇಳೆ ಬಂದರೂ ಅವನಿಗೆ ಅಲ್ಲಿ ಆಸನ ಇರೋದಿಲ್ಲ ತನಗೆ ಅವಮಾನ ಅಂತ ತಿಳಿದು ಅವನು ಹಿಂತಿರುಗಬೇಕು ಅಂತ ಕಾರ್ಯತಂತ್ರವನ್ನು ಆಯೋಜನೆ ಮಾಡಿತ್ತು ಶ್ರೀಕೃಷ್ಣ ರುಕ್ಮಿಣಿ ಸ್ವಯಂಭರ ಸಭೆಗೆ ಬರೋದಕ್ಕಿಂತ ಮೊದಲಿಗೆ ಹೊರಗೆ ಅವಳ ನೇತ್ತಿ ರಥದಲ್ಲಿ ಕೂಡಿಸ್ಕೊಂಡು ದ್ವಾರಕಿಗೆ ಹೋಗಿಬಿಟ್ಟ ರುಕ್ಮಿ ಮುಂತಾದವರು ಅದನ್ನು ತಡಿಲಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಏನೂ ಫಲಕಾರಿಯಾಗಲಿಲ್ಲ ಎಲ್ಲವೂ ಕೂಡ ವ್ಯರ್ಥ ಆಯಿತು ರುಕ್ಮಿಣಿಯ ಮನೋರಥ ಇದೇ ಆಗಿತ್ತು ಅದನ್ನು ಸಿದ್ಧಿಸಿದವನು ಪರಮಾತ್ಮ ಶ್ರೀಕೃಷ್ಣ ಅದಕ್ಕೆ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನ ಜಯ ಆಗ ಜಿನನಿಗೆ ಪುತ್ರೋತ್ಸವ ಆಗಿತ್ತು ಭಗವಂತ ಆ ಶಿಶುವನ್ನು ತಾರು ಶಿಶುವಾಗಿ ಎಲ್ಲರನ್ನು ಕೂಡಿ ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡಿದೆ ಏನು ಯಾಕೆ ನಗ್ತಾ ಇದೆಯಾ ಯಾಕೆ ನಗ್ತಿದೆಯಾ ಯಾರು ಅಂತ ಕೇಳಿದ್ರೆ ನಾನು ಬುದ್ಧ ನಿತ್ಯ ಜ್ಞಾನ ಸ್ವರೂಪ ನೀವು ಅಜ್ಞಾನದಿಂದ ವೇದ ಧರ್ಮವನ್ನು ಆಚರಣೆ ಮಾಡ್ತಾಯಿದ್ದೀರಾ ವೇದ ಸುಳ್ಳು ಅದನ್ನು ನಂಬ್ತಾ ಇದ್ದೀರಾ ಅದಕ್ಕೆ ನಗ್ತಾ ಇದ್ದೀನಿ ಅಂತ ಹೇಳುತ್ತೋ ಆ ಶಿಶು ಇದು ಸಾಮಾನ್ಯ ಶಿಶುವಲ್ಲ ಇದು ಹೇಳೋದೆಲ್ಲ ಸತ್ಯ ಅಂತ ಅಂದ್ಕೊಂಡು ಜಿನನೂ ಅವನ ಪರಿವಾರದ ದಾನವರು ಕೂಡ ಮೋಸ ಹೋದರು ವೇದ ಧರ್ಮವನ್ನು ಪರಿತ್ಯಾಗ ಮಾಡಲು ಮುಗ್ಧ ಶಿಶುವಿನ ಒಂದು ನಗುವಿನಿಂದಲೇ ಅವರಿಗೆ ವೇದ ಧರ್ಮದಲ್ಲಿದ್ದ ದೃಢವಾದ ವಿಶ್ವಾಸದ ಹೆಮ್ಮರವನ್ನೇ ಬೇರು ಸಹಿತ ಕಿತ್ತು ಹಾಕಿದ್ದ ಜಿನಮಿ ಮೋಹಕ ಬುದ್ಧನಾದ ಕಲಿವಿದಾರಣ ಜಯ ಕಲಿಯುಗದ ಕೊನೆಯಲ್ಲಿ ಲೋಕರಕ್ಷಣೆ ಮಾಡಬೇಕಾಗಿರುವಂತಹ ರಾಜರು ಕಲಿ ಅವೇಶದಿಂದ ಪ್ರಜಾಪೀಡಕರಾಗಿ ಎಲ್ಲ ಕಡೆ ದರೋಡೆ ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಬ್ರಾಹ್ಮಣ ಕುಮಾರನಾಗಿ ಕಲ್ಕ್ಯಾವತಾರಿ ಶ್ರೀಹರಿ ಅವತಾರವನ್ನು ಮಾಡ್ತಾನೆ ಕುದುರೆ ಏರಿ ಕತ್ತಿ ಹಿಡಿದು ರಾಜವೇಷದ ದರೋಡೆಕೋರನ್ನು ಸಂಹಾರ ಮಾಡಿ ಅವರಲ್ಲಿ ಅವಿಷ್ಟನಾಗಿರುವಂಥ ಕಲಿಯನ್ನು ಮೈಯ ಸುಗಂಧ ಭರಿತವಾಗಿರ್ತಕ್ಕಂಥ ವಾಯುಸ್ಪರ್ಶ ಮಾತ್ರದಿಂದ ಪ್ರಜೆಗಳಲ್ಲಿ ತುಂಬಿದ್ದ ಕಲಿ ಮಲವನ್ನು ಹಾಕ್ತಾನೆ ಅವರಲ್ಲಿ ಸನ್ನಿಹಿತನಾಗಿ ಬಲ ಚೈತನ್ಯವನ್ನು ತುಂಬ್ತಾನೆ ಸಾತ್ವಿಕ ಶಕ್ತಿಶಾಲಿ ಸಂತತಿ ಹುಟ್ಟುವಂತೆ ಮಾಡಿ ಕಲಿಯುಗವನ್ನೇ ಕೊನೆಗಾಣಿಸ್ತಾನೆ ಕೃತಯುಗವನ್ನು ಪುನಃ ವಾಪಸ್ ತರ್ತಾನೆ ಯುಗ ಕಲ್ಕಿ ಕಲಿ ವಿಧಾರಣೆ ಮಾಡೋದ್ರಿಂದ ಕಲ್ಕಿ ಅಂತ ಕರೆಸ್ಕೊತಾನೆ ಜಯ ಜಯ ಆರಮಣ ಹೈಯದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಅಂತ ವಾದ್ಯರಾಜರು ಲಕ್ಷ್ಮೀ ತಿಳಿಸುವಂತೆ ಹೈವದನ ತನ್ನ ಪ್ರಿಯಳಾದ ಲಕ್ಷ್ಮೀ ದೇವಿಗೆ ಕ್ಷೀರಾಂಬುದಿಯಲ್ಲಿ ಜಯವಿತ್ತದನ್ನು ಭಾಗವತ ವರ್ಣನೆ ಮೂರು ಲೋಕದ ತಂದೆಯಾಗಿರುವಂಥ ಭಗವಂತ ತಾಯಿಯಾಗಿರುವಂಥ ಭಾಗ್ಯದೇವತೆಯಾದ ತನ್ನ ಅನಾದಿಪತ್ನಿಯಾದ ಶ್ರೀದೇವಿಗೆ ತನ್ನ ವಕ್ಷಸ್ಥಳದಲ್ಲೇ ಉತ್ತಮ ವಾಸಸ್ಥಾನವನ್ನಾಗಿ ಮಾಡಿಕೊಟ್ಟ ದೇವಿ ಅಲ್ಲೇ ಇದ್ದು ಮೂಲೋಕದ ಜನರನ್ನು ಮಕ್ಕಳು ಅಂತ ಪ್ರೀತಿ ವಾತ್ಸಲ್ಯಗಳಿಂದ ಕಂಡು ಐಶ್ವರ್ಯ ಸಮೃದ್ಧಿ ಉಳ್ಳವರನ್ನಾಗಿ ಮಾಡಿದ್ಲು ಅಂತ ಭಾಗವತ ವರ್ಣನೆಯನ್ನು ಮಾಡ್ತಾ ಇದೆ ಹೀಗೆ ಜಯಾದೇವಿ ಅಂತ ಲಕ್ಷ್ಮಿಗೆ ಒಂದು ಹೆಸರು ಇನ್ನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತಿ ನಾರಾಯಣನಿಗೆ ಕ್ರಮವಾಗಿ ಮಾಯಾ ಜಯ ಶಾಂತಿ ಸಂಕರ್ಷಣ ರೂಪಿ ಪರಮಾತ್ಮನ ಪತ್ನಿ ಜಯ ಇಂಥ ಜಯಾರಮಣನಿಗಲ್ಲದೆ ಇನ್ಯಾರಿಗೆ ಜಯಕಾರ ಮುಖ್ಯವಾಗಿ ಸಲ್ಲೋದು ಆದ್ದರಿಂದ ಜಯ ಜಯಾರಮಣ ಅಂತ ದಾಯಿಸುವ ಇಲ್ಲಿ ಪರಮಾತ್ಮನಿಗೆ ಜಯವಾಗಲಿ ಅಂದರೆ ಬಿಂಬನಿಗೆ ಜಯ ಅಂತ ಹೇಳಿದ್ರೆ ಪ್ರತಿಬಿಂಬ ಎಂ ಯಥಾ ಯಥಾ ಉಪಾಸತಿ ತದೆಯವ ಭವತಿ ಅಂತ ತಿಳಿಸ್ತಾರೆ